ತರಗ ಘೃಕಿಯು ನಿರಾಂತಕವಾಗಿ ನಡೆದಳು ಒಂದು ನಾಯಿಯು ಬಂದು ಆಕೆಯನ್ನು ಕರೆದುಕೊಂಡು ಹೋಯಿತು ಆ ಪ್ರಾಣಿಯು ತನ್ನನ್ನು ಹೊರಗಿನವಳೆಂದು ಬುಗಳದೆ ಆತ್ಮೀಯಳಂತೆ ಕಂಡು ಆಶ್ರಮವಾಸಿಗಳಲ್ಲಿ ವರ್ತಿಸುವಂತೆ ವಿಶ್ವಾಸದಿಂದ ಬಾಲವನ್ನಾಡಿಸಿಕೊಂಡು ಅತಿಥಿಯನ್ನು ಎಂತೋ ಅಂತೆ ಎದುರುಗೊಂಡು ಮುಂದಕ್ಕೆ ಕರೆದುಕೊಂಡು ಹೋದನ್ನು ಕಂಡು ಅವಳಿಗೆ ತೃಪ್ತಿಯಾಯಿತು ಧರ್ಮಾರಣ್ಯವಿದು ಇಲ್ಲಿ ಧರ್ಮ ವಿರುದ್ಧವಾದ ನಡೆಯಬಾರದು ಎಂದು ಮೈ ಅಲ್ಲಿರುವ ಫಲಪುಷ್ಪ ಫಲಪುಷ್ಪಗಳು ಪುಷ್ಪಗಳು ಸೌಮ್ಯಗಳಾಗಿತ್ತಳವಿರುವುದನ್ನು ಕಂಡು ಎಚ್ಚರವಾಗಿ ತನ್ನಿಂದ ಯಾರಿಗೂ ಯಾವುದಕ್ಕೂ ಉಪಹತಿಯಾಗಬಾರದೆಂದು ಮಳೆತಿರುವ ಹುಲ್ಲಿನ ಗರಕೆಯೊಂದನ್ನು ಕೂಡ ತುಳಿಯದೆ ಮಾರ್ಗದಲ್ಲಿಯೇ ನಡೆದು ಹೋದಳು ಅವಳ ಕಾಲಿನ ಗೆಜ್ಜೆಯೊಂದಿಗೆಯೂ ಕೂಡ ನಿಯಮಬದ್ದವಾಗಿರುವಂತೆ ಮೃದುವಾಗಿ ಮಂಜುಳನಾದ ನಾದಿಯಾಗಿ ಮನಸ್ಸನ್ನು ಮೆಚ್ಚಿಸುತ್ತಿತ್ತು ಅವಳು ಬಿಳಿಯ ನಿರಾಭರಣ ಭೂಷಿತಳಾಗಿದ್ದಾಳೆ ಕಂಠದಲ್ಲಿ ಒಂದು ದಪ್ಪ ಮುತ್ತಿನಹಾರವು ಉನ್ನತವಾದ ಸ್ತನಮಂಡಲವನ್ನು ಅಲಂಕರಿಸಿದೆ ತೆಳುವಾದ ಉತ್ತರಿಯದ ಹಿಂದೆ ಬಳಕುವ ದೇಹಲತೆಯೊಂದಿಗೆ ಬಳಕುತ್ತಿದ್ದರು ಸ್ವಸ್ಥಾನವನ್ನು ಬಿಟ್ಟು ಕದಲಲ್ಲಿರುವ ಕದಲದಿರುವ ಆ ನಾಯಕಮಣಿಯು ಅವಳ ಅಂತರಂಗದ ವಿಕ್ಷೋಭವನ್ನು ಸೂಕ್ಷ್ಮವಾಗಿ ಚಿತ್ತಿಸುತ್ತಿದೆ ಅದರ ಹಿಂದೆ ರತ್ನಖಿತವಾದ ನೀರಿಯ ಕುಪ್ಪಸವು ನಕ್ಷತ್ರ ರಂಜಿತವಾದ ನೀಲಾಕಾಶದಂತೆ ಶೋಭಿಸುತ್ತಿದೆ ಎತ್ತರವಾದ ಕತ್ತು ಮುದ್ದಾದ ಮುಖಮುಖ ಮುಖಕಮಲವನ್ನು ಧರಿಸುವ ಸುಭಗುಮಂದಿರ ಎಂದು ಮಲೆತು ಕೇಳುವಂತಿದೆ ಗಾಳಿಗೆ ಚೆಲ್ಲುತ್ತಿರುವ ಚಲ್ಲುಗುರು ಚಲ್ಲುಗುಗಳನ್ನು ಆಕೆಯು ನಿರೋಧಿಸುತ್ತಿದ್ದ ಕವಿಯುತ್ತಿರುವ ಕಾವಳವನ್ನು ಹೀಗೆ ನಿಲ್ಲಿಸುತ್ತಿರುವಳು ಎಂಬಂತಿದೆ ನೀಳವಾಗಿ ಬೆನ್ನಿನ ಮೇಲೆ ಆ ಜಡೆಯು ಅವಳ ಕಾಮವಾಸನೆಯು ಹಾಗೆ ದೀರ್ಘವಾಗಿ ಘನವಾಗಿದ್ದರೂ ನಿಯಮ ಬದ್ಧವಾಗಿದೆ ಎಂಬುದನ್ನು ಉದ್ಘೋಷಿಸುವುದೋ ಎಂಬಂತಿದೆ ಭಗವಾನರು ಆಗ ತಾನೇ ಅಗ್ನಿಹೋತ್ವವನ್ನು ಬಂದು ಮೂಡದಲ್ಲಿ ಮೇಲಕ್ಕೆತ್ತಿರುವ ಸೂರ್ಯನ ತೇಜಸ್ ಹಿಡಿದು ಕಡೆದು ಸೌಮ್ಯ ಮಾಡಿ ಎರಗ ಹೊಯ್ದು ಹೋಯ್ಲ ಮೂರ್ತಿಯೋ ಅವರ ಮನಸ್ಸು ಎಂದಿಗಿಂತ ಹೆಚ್ಚಾಗಿ ಪರಿಗ್ರಹವನ್ನು ಅಪೇಕ್ಷಿಸಿ ಒಂದು ಹೋಮವನ್ನಾದರೂ ಮಾಡೋಣವೇ ಎಂದು ಕೇಳುವ ಮಟ್ಟಕಾಗಿದೆ ಆದರೂ ಮನಸ್ಸು ಗೃಹ ಕೃತ್ಯದ ಭಾರವನ್ನೆಲ್ಲ ಗೃಹಿಣಿಗೆ ವಹಿಸಿ ನಿರಾಂತಕನಾಗಿರುವ ಸದ್ಗೃಹಸ್ಥದಂತೆ ದೇವತೆಗಳಿಗೆ ಒಪ್ಪಿಸಿದ್ದೇವಲ್ಲ ಆ ದೇವತೆ ಆ ಅವಧಿಯು ಕೈಯುವವರೆಗೂ ಏಕ ದುಡಿಕಬೇಕು ಎನ್ನುತ್ತಿದೆ ಅಂತೂ ಬೆಟ್ಟಗಳ ನಡುವಿನ ಸರೋವರದ ನೀರಿನಂತೆ ಚಂಚಲವಾಗಿದ್ದರು ಪ್ರಾರ್ಥ ಕರ್ಮಗಳಿಂದ ದೇಹವು ಆಯಾಸಗೊಂಡು ಕೈಯಲ್ಲಿ ಹಿಡಿದಿರುವ ಜಪಮಾಲೆಯು ಜಪಮಾಲೆಯೂ ಭಾರವು ಎನ್ನುವಂತಾಗಿ ಪರ್ಣಶಾಲೆಯ ಬಾಗಿಲ ಜಗಲಿಯ ಮೇಲೆ ಒಂದು ಕೃಷ್ಣಾಚನವನ್ನು ಹಾಕಿಕೊಂಡು ಏಕಾಕಿಯಾಗಿ ಕುಳಿತಿದ್ದಾರೆ ಗೃತಾಚಿಯು ಬಂದು ನಮಸ್ಕಾರ ಮಾಡಿದಳು ಮಾಡಿದಳು ತಂದಿದ್ದ ಫಲಪುಷ್ಪಗಳನ್ನು ಒಪ್ಪಿಸಿದಳು ದಿವ್ಯ ಫಲಪುಷ್ಪಗಳು ಬಂದಿರುವವಳು ದಿವ್ಯಾಂಗನೆ ಎಂಬುದನ್ನು ಹೇಳುತ್ತಿರಲು ಭಗವಾನ್ ಅವರು ಕೇಳಿದರು ನಡೆದು ಬಂದಿರಲ್ಲ ಇವೆಲ್ಲವೋ ನಂದನದಿಂದ ನಾನೇ ತಂದೆನು ನಾನು ಇಂದ ದೂತಿಯು ಮೇನಿಕೆಯ ಸಖಿಯು ನನ್ನನ್ನು ಘೃತಾಚಿ ಎನ್ನುವರು ಧರ್ಮಾರಣ್ಯದಲ್ಲಿ ನಮ್ಮ ಪ್ರಭಾವವನ್ನು ಪ್ರಕಟಿಸಬಾರದು ಎಂದು ನಡೆದು ಬಂದೆನು ನನ್ನ ಸಖಿಯಂತೆಯೇ ನಾನು ಸನ್ನಿಧಾನದಲ್ಲಿ ಕೆಲವು ಕಾಲವು ಇದ್ದು ಜೀವನದ ಸಾರ್ಥಕತೆಯನ್ನು ಸಂಪಾದಿಸಿಕೊಳ್ಳಬೇಕೆಂದು ಬಂದಿರುವೆನು ಪ್ರಸಾದವನ್ನು ಕರುಣಿಸಬೇಕು ಮುಗಿದ ಕೈ ಆಳದ ಮಾರುತು ದಿಟ್ಟವೆಂದು ನಂಬಬೇಕೆಂದು ಪ್ರಾರ್ಥಿಸುತ್ತಿರುವಂತೆ ಇತ್ತು ವಿನಯವು ನೀನು ಒಪ್ಪಿಕೊಳ್ಳದಿದ್ದರೆ ಈ ಜನ್ಮವು ಅಸಾರ್ಥಕವಾಗುವುದೆಂಬುದನ್ನು ಕಾಣಿಯಾ ಎಂದು ಕೇಳುವಂತಿತ್ತು ಸೌಮ್ಯವಾದ ಆ ದೃಷ್ಟಿಯು ಆತ್ಮಾರ್ಪಣವನ್ನು ಕಿವಿಯ ಬಳಿ ಬಂದು ಮೆತ್ತಗೆ ಹೇಳುವಂತಿತ್ತು ನಾಚಿ ಬಗ್ಗಿ ಕೊಂಚ ವಕ್ರವಾದರೂ ಮುದ್ದಾಗಿ ಆಶ್ರಮದ ಬಾಗಿಲಲ್ಲಿರುವ ಕಂಬವನ್ನು ಸಣ್ಣಗೆ ಒಗಿಕೊಂಡು ಸೆರಗಿನ ಕೊನೆಯನ್ನು ಹೆಬ್ಬರಳಿಗೆ ಸುತ್ತದನ್ನು ಕಂಡರೆ ನಾನು ನಿನ್ನ ವಶರು ನೀನು ನನ್ನನ್ನು ಹೀಗೆಯೇ ಬೇಕಾದ ಹಾಗೆ ವಿನಿಯೋಗಿಸಬಹುದು ಎಂದು ಸ್ಫುಟವಾಗಿ ಹೇಳುವಂತು ಭಗವಾನರು ಅದನ್ನೆಲ್ಲ ಕಂಡರು ಅವಳು ಆಯಥಾರ್ಥವಾದಿಯಲ್ಲವೆಂಬುದನ್ನು ಮನಸ್ಸಿಗೆ ಕೂಡಲೇ ಹೊಲ ಆದ್ದರಿಂದ ಉಳಿದುಕೊಳ್ಳ ಹೇಳಿ ಆಸನವನ್ನು ಕೊಟ್ಟು ನಾವು ಪರಿಗ್ರಹ ಕುತೂಹಲಗಳಾಗಿದ್ದೇವೆ ಆದರೆ ಪರಿಗ್ರಹಿಸುವುದಕ್ಕೆ ಇರುವ ಅಡ್ಡಿಗಳನ್ನು ಹೇಳಬಹುದಷ್ಟೇ ಅಡ್ಡಿ ಎನ್ನುವುದಕ್ಕಿಂತ ನಿಯಮ ಅಥವಾ ಸಮಯ ಎನ್ನಬಹುದು ಎಂದರು ಆಗಬಹುದು ಅದರಂತೆ ನಡೆಯಲು ಸಿದ್ಧನಾಗಿದ್ದೇನೆ ಸಿದ್ಧವಾಗಿರುವಾಗ ಹೇಳಬೇಕಾದುದೇನು ಆದರೂ ಕಲ್ಮಶವೊಂದಿಲ್ಲ ಹೇಳೋಣ ನಮಗೊಂದು ಪುತ್ ಪ್ರಾಪ್ತವಾಗುವುದರಲ್ಲಿದೆ ಅದನ್ನು ಸಹಿಸುವ ನಾನು ಸಹಿಸುವೆನು ಯಾವಾಗ ನನಗೆ ಸಹನೀಯೂ ಮೀರುವುದೋ ಆಗ ಅದನ್ನು ತಾನೇ ನೀವು ಅದನ್ನು ತಾವೇ ನಿವಾರಣೆ ಮಾಡುವಿರಿ ಅಷ್ಟೇ ಅದರಲ್ಲಿ ನಿಮಗೆ ನಂಬಿಕೆಯುಂಟೆ ಭಗವಾನ್ ಅವರು ಪ್ರತಿಷೃಷ್ಟಿ ಮಾಡಬಲ್ಲರು ಎಂಬುದು ದೇವದ ಲೋಕದಲ್ಲಿಯೂ ಜನಜನಿತವಾಗಿದೆ ಭಗವಾನವರು ಆ ಸ್ತುತಿಯನ್ನು ಕೇಳಿ ಮುಖರಾದರು ಸಹಜವಾದ ಆ ಮಾತು ಅದರ ಸರಳತೆ ಅದರಲ್ಲಿ ಒಡೆದು ಮೂಡಿದಂತೆ ಕಾಣುವ ನಿಶ್ಚಯತೆ ಎಲ್ಲವೂ ಆತನ ಮನಸ್ಸನ್ನು ಗ್ರಹಿಸಿದವು ಕೊನೆಗೆ ಮಾತಾಗಿ ಕಳೆದರು ಇಂದು ದೇವನ ಅಪ್ಪಣೆಯಾಗಿರುವುದೇ ಆಗಿದೆ ಅವರಿಗೆ ಸಂತೋಷವಾಯಿತು ಸಂತೋಷ ಬಹಳ ಸಂತೋಷ ದೇವೇಂದರಿಗೆ ನಾವು ನುಣಿಗಳು ನಮಗೆ ಬೇಕೆಂಬುದನ್ನು ಕೊಡುವವರು ದೇವತೆಗಳಿದ್ದಾನೆ ಆಗಲಿ ನೀನು ನಮ್ಮ ಗೃಹಿಣಿಯಾಗಿರು ಗೃಹಿಣಿಯಾಗಿರು ನಮ್ಮ ನಮ್ಮ ಸಮಯವೂ ಹೀಗಿರಲಿ ಈ ದಾಂಪತ್ಯದ ಫಲವಾಗಿ ಐವತ್ತು ಮಂದಿ ಋಷಿಕಲ್ಪರು ಐವತ್ತು ಮಂದಿ ಋಷಿಗಳೂ ಆಗಲಿ ಆ ಋಷಿಗಳ ತಾಯಿಯಾಗಿ ನೀನು ಲೋಕವಿಖ್ಯಾತಳಾಗುವ ಆ ಋಷಿಕಲ್ಪರನ್ನು ನಾವು ಕಾಲ ಬಂದಾಗ ಮತ್ತೊಬ್ಬ ದೇವದತ್ತನಿಗಾಗಿ ಕೊಟ್ಟು ಬಿಡುವೆವು ಆಗ ನಾವು ಹಾಗೆ ಮಾಡುವ ನೀನು ಅಡ್ಡಿ ಅಡ್ಡಿಯಾಗಬಾರದು ಹಾಗೆ ಮಾಡಿದವೆಂದು ಶೋಕಿಸಬಾರದು ಅನುತಾಪಡಬಾರದು ಸಮ್ಮತವೇ ಆಗಬಹುದು ನನ್ನದು ಒಂದು ನಿಯಮವನ್ನು ಭಗವಾನರು ಭಗವಾನರು ಅಂಗೀಕರಿಸಬಹುದಷ್ಟೇ ದೇವ ಯೋನಿಗಳಾದ ನಾವು ಮಾನವೀಯರಂತೆ ಗರ್ಭಭಾರವನ್ನು ಸಹಿಸಲಾರವು ಆದರಿಂದ ನೂರು ಮಕ್ಕಳನ್ನು ಒಂದೇ ಸಲ ಪಡೆಯುವುದಕ್ಕೆ ಅಪಣೆಯಾಗಬೇಕು ಮತ್ತು ಐವತ್ತು ಮಕ್ಕಳನ್ನು ಭಗವಾನಿಸಿದರೂ ನನಗೆ ಅದರಿಂದ ಸಂತಾಪವನ್ನು ತಾಪವು ಆಗದಂತೆ ಹೊರವನ್ನು ಕೊಡಬೇಕು ಧರ್ಮಾರಣ್ಯವೆಂದು ಇಲ್ಲಿ ನನ್ನ ಪ್ರಭಾವವನ್ನು ಹತ್ತ ಇಟ್ಟು ಇಟ್ಟಿರುವೆನು ತಮ್ಮ ಆ ವಿನಿಯೋಗವು ಇಲ್ಲಿ ನಡೆಯದೆ ನಡೆಯದೆ ಇನ್ನಲ್ಲಿಯಾದರೂ ನಡೆಯಬೇಕು ಆಗ ನನ್ನ ಪ್ರಭಾವವು ನನ್ನನ್ನು ಆ ದುಃಖ ಒಂಟದಂತೆ ಕಾಪಾಡಲು ತಮ್ಮ ಅನುಗ್ರಹಿಯಾಗಬೇಕು ಭಗವಾನಿಗೆ ಆ ಮಾತು ಕೇಳಿ ಬಹಳ ಆನಂದವಾಯಿತು ದೇವತೆಗಳು ತಮ್ಮ ಕಾರ್ಯವನ್ನು ಬಹಳ ಚೆನ್ನಾಗಿರುವ ನಿರ್ವಹಿಸಿರುವರು ದುಃಖವಂಟದ ದೇವಸ್ತ್ರೀಯಾದರೆ ಪುತ್ರಶೋಕವು ಸತ್ಯವಾಗುವುದೆಂದು ದೇವೆಂದರು ಈಕೆಯನ್ನು ನಮಗೆ ಕರುಣಿಸಿ ಮಿತ್ರ ಕೃತ್ಯವನ್ನು ಮಾಡಿದನು ಎಂದು ಅವರಿಗೆ ಆದ ಸಂತೋಷಕ್ಕೆ ಪಾರವಿಲ್ಲ ಅವರು ಆಗಬಹುದೆಂದು ಆಕೆಯ ನಿಯಮವನ್ನು ಒಪ್ಪಿಕೊಂಡು ಆಕೆಯೊಡನೆ ನದಿಗೆ ಹೋಗಿ ಬಂದರು ಅಗ್ನಿಯನ್ನು ಸ್ಥಾಪಿಸಿ ಹೋಮ ಮಾಡಿ ಆಕೆಯನ್ನು ಸಹಧರ್ಮ ಧರ್ಮಚಾರಣಿ ಎಂದು ಅಂಗೀಕಾರ ಮಾಡಿದರು ತಮ್ಮ ಕೃತಜ್ಞತೆ ಕೃತಜ್ಞತೆಯನ್ನು ತೋರಿಸಲು ಇಂದನಿಗೂ ವಿಶ್ವದೇವತೆಗಳಿಗೂ ಆಹುತಿಗಳನ್ನು ಸಮರ್ಪಿಸಿದರು ದಂಪತಿಗಳ ಪ್ರೇಮವು ದೃಢವಾಗಿರಲೆಂದು ಸ್ಥಾನಿ ಪಾಕವನ್ನು ಮಾಡಿದರು ಅಪ್ಪಣೆ ಅಪ್ಪಣೆಯಾಗುವವರೆಗೂ ತಾನು ಪತ್ನಿಯಾಗಿ ನೆರಳಿಗೆ ನೆರಳಾಗಿರುವನೆಂದು ಆಕೆಯು ಪ್ರತಿಜ್ಞೆ ಮಾಡಿದಳು